ओम श्री गुरुभ्यो श्रीगुरुभ्यो नम हों श्रीगणेशा नम डॉक्टर <coughs> <coughs> <coughs> कृष्णमूर्तिशास्त्री <coughs> दंबेन <पुनच्या। coughs> शिवपुराण <शीवा> <coughs> भगवान्ेदव्यास महर्षि ವಿರಚಿತ ಸಂಸ್ಕೃತ ಸುಸಂಸ್ಕೃತವಾದಂತಹ ಶಿವಮಹಾಪುರಾಣ ಅದರಲ್ಲಿ ಈಗಾಗಲೇ ಒಂದರೇ ಒಂದನೇದಾದಂತಹ ವಿದ್ಯೇಶ್ವರ ಸಮಿತಿಯನ್ನು ನೋಡಿ ಈಗ ಎರಡನೇದಾದ ರುದ್ರ ಸಮಿತಿಯನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಸೃಷ್ಟಿಖಂಡ ಮೊದಲನೆಯದು ಅದರಲ್ಲಿ ಈಗ ಹತ್ತನೇ ಅಧ್ಯಾಯ ಇಲ್ಲಿ ಆ ಮೂಲ ಪರಬ್ರಹ್ಮ ವಸ್ತು ಅಥವಾ ಪರಶಿವ ಸದಾಶಿವ ಆದಿ ಮೂಲ ಶಕ್ತಿ ಏನಿದೆ ಆ ಪರಬ್ರಹ್ಮ ವಸ್ತು ಇಲ್ಲಿ ಶಿವ ಅಂತೇಳಿ ಆ ಶಕ್ತಿಯು ಈಗ ಬ್ರಹ್ಮ ವಿಷ್ಣುಗಳನ್ನು ಸೃಜಿಸಿ ಬ್ರಹ್ಮ ವಿಷ್ಣು ರುದ್ರರು ಕೂಡ ಆವಿರ್ಭವಿಸಿದ್ದಾರೆ ಈಗ ವಿಷ್ಣುವಿಗೆ ಈ ರೀತಿ ಹೇಳ್ತಾ ಇದ್ದಾನೆ ಶಿವ ಪರಮೇಶ್ವರವ ಚ ಅನ್ಯಕ್ಷೃಣು ಹೇ ವಿಷ್ಣು ಶಾಸನ ಮಮ ಸುವ್ರತ ಸದಾ ಸರ್ವ ಲೋಕೇಶು ಮಾನ್ಯ ಪೂಜ್ಯೋ ಭವಿಷ್ಯಸಿ ಶಿವನು ಅಂದರೆ ಪರಮೇಶ್ವರನು ಹೇಳ್ತಾನೆ ಅಯ್ಯ ಗುಣಶಾಲಿಯಾದಂತಹ ಎಲೈ ವಿಷ್ಣುವೇ ನನ್ನ ಮತ್ತೊಂದು ಆಜ್ಞೆಯನ್ನು ಕೇಳು ಅನ್ಯತ್ ಶೃಣು ಅನ್ಯಣು ಶೃತ್ವಸಿ ಹರೇ ವಿಷ್ಣು ಶ್ರೀಹರಿಯೇ ವಿಷ್ಣುವೇ ಶಾಸನಂ ಮಮ ಸುವ್ರತ ವ್ರತಗಳನ್ನು ನಿಷ್ಠೆಯನ್ನು ಮಾಡ್ತಕ್ಕಂಥ ಅಂದರೆ ಯಾವುದೇ ಒಂದು ಹಿಡಿದ ಕೆಲಸವನ್ನು ಅತ್ಯಂತ ಚೆನ್ನಾಗಿ ಸುಲಲಿತವಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂತಹ ಗುಣಶಾಲಿಯಾದಂತಹ ವಿಷ್ಣುವೆ ಮಹ ಶಾಸನ ಅನ್ಯತ್ ಶಾಸನ ನನ್ನ ಇನ್ನೊಂದು ಆಜ್ಞೆಯನ್ನು ಕೂಡ ಕೇಳು ಸದಾ ಸರ್ವ ಲೋಕೇಶು ಮಾನ್ಯ ಪೂಜ್ಯೋ ಭವಿಷ್ಯಸಿ ನೀನು ಸರ್ವಲೋಕಗಳಲ್ಲಿಯೂ ಕೂಡ ಸದಾ ಕೂಡ ಮಾನನೀಯನು ಪೂಜ್ಯನೂ ಆಗ್ತೀಯ ಮಾನ್ಯನು ಪೂಜ್ಯನೂ ಆಗ್ತೀಯ ಎಲ್ಲರ ಮಾನ ಅಥವಾ ಗೌರವಕ್ಕೆ ನೀನು ಅರ್ಹನಾಗ್ತೀಯ ಎಲ್ಲರಿಂದ ಬ್ರಹ್ಮಣ ನಿರ್ಮಿತೆ ಲೋಕೆ ಯದಾ ದುಃಖಂ ಪ್ರಜಾಯತೆ ತದಾ ತ್ವ ನಾಶಾಯ ತತ್ಪರೋಭವ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ನಿರ್ಮಿತವಾದಂತಹ ಈ ಲೋಕದಲ್ಲಿ ಯದಾ ದುಃಖಂ ಪ್ರಜಾಯತೆ ಯಾವಾಗ ದುಃಖ ಉಂಟಾಗ್ತದೋ ಆಗ ನೀನು ತದಾತ್ವ ಸರ್ವ ದುಃಖಾನಾಂ ನಾಶಾಯ ತತ್ಪರೋಭವ ಆ ಎಲ್ಲ ದುಃಖಗಳನ್ನು ಪರಿಹರಿಸಲಿಕ್ಕೆ ನೀನು ಬದ್ಧ ಕಂಕಣನಾಗಬೇಕು ತತ್ಪರನಾಗಬೇಕು ಆ ಕಡೆ ನೀನು ಗಮನ ಹರಿಸಬೇಕು ಅಂತೇಳಿ ಹಾಗಾಗಿ ನೋಡಿ ಎಲ್ಲ ಅಧಿಕ ದೇವಾನ ದೇವತೆಗಳಾಗಲಿ ಲೋಕದಲ್ಲಿ ಋಷಿ ಆ ಮಹಾವಿಷ್ಣುವನ್ನೇ ಪ್ರಾರ್ಥಿಸುವಂಥದ್ದು ಏನು ಕಷ್ಟಗಳು ಬಂದರೂ ಕೂಡ ದೇವಾನ ದೇವತೆಗಳು ಕೂಡ ಹಾಗೆ ಇಂದ್ರಾದಿಗಳು ಬ್ರಹ್ಮನಲ್ಲಿಗೆ ಹೋಗಿ ಆಮೇಲೆ ಬ್ರಹ್ಮ ಬ್ರಹ್ಮ ನಿರ್ಮಿತವಾದ ಲೋಕದಲ್ಲಿ ಹೀಗೆ ಸಮಸ್ಯೆ ಆಗಿದೆ ದಿಡ್ಯಾಗು ಬ್ರಹ್ಮ ಕೂಡ ಈ ದೇವತೆಗಳನ್ನೆಲ್ಲ ಕರ್ಕೊಂಡು ವೈಕುಂಠಕ್ಕೆ ಹೋಗುವಂಥದ್ದು ವಿಷ್ಣು ಸಾನ್ನಿಧ್ಯಕ್ಕೆ ಯಾಕಂದರೆ ಲೋಕದ ಕಷ್ಟಗಳನ್ನು ಪರಿಹರಿಸುವಂತಹ ಅವನು ಆಗಿದ್ದಾನೆ ಶಿವನ ಆಜ್ಞೆಯಿಂದ ಶಿವ ಇಲ್ಲಿ ಹೇಳುವಂಥದ್ದು ಪರಬ್ರಹ್ಮ ಮೂಲ ಪರವಸ್ತು ಸದಾಶಿವ ಅಂಥೇಳಿ ಲೋಕ ಕಲ್ಯಾಣಕರವಾದಂಥ ಒಂದು ಮೂಲ ಶಕ್ತಿ ಎಲ್ಲದಕ್ಕೂ ಕಾರಣವಾದಂಥ ಶಕ್ತಿ ಶಿವ ಕಲ್ಯಾಣ ಶುಭ ಅನ್ನತಕ್ಕಂಥ ಅರ್ಥ ಸಹಾಯಂತೆ ಕರಿಷ್ಯಾಮಿ ಸರ್ವಕಾರ್ಯೇ ಚ ದುಸ್ಸಹೆ ತವ ಶತ್ರುವೂನ್ ಹನಿಷ್ಯಾಮಿ ದುಸ್ಸಾಧ್ಯ ಪರಮೋತ್ಕಟಾಂ ದುಸ್ಸಾಧ್ಯವಾದ ಕೆಲಸಗಳೆಲ್ಲದಲ್ಲೂ ಕೂಡ ನಾನು ನಿನಗೆ ಸಹಾಯವನ್ನು ಎಸೆಕ ಅಲ್ಲದೆ ಸಹಾಯವನ್ನು ಮಾಡ್ತೇನೆ ಅಲ್ಲದೆ ನಿನಗೆ ಸಗ್ಗದ ನಿನಗೆ ನಿನ್ನಿಂದ ಆಗದಂತಹ ಮಹಾ ದುಷ್ಟರಾದ ನಿಂದ ವೈರುಗಳನ್ನು ಕೂಡ ನಾನು ಸದೆಬೆಡಿತೇನೆ ತವ ಶತ್ರುವನ್ನು ಹನಿಷ್ಯಾ ದುಸ್ಸಾಧ್ಯ ಪರಮೋತ್ಕಟಾಂ ನಿನಗೆ ಕಷ್ಟವಾದದನ್ನು ನಾನು ಮಾಡ್ತೇನೆ ವಿವಿಧವತ ಗೃಹೀತ್ ಕೀರ್ತಿತ್ತಮ ಹರೆ ಲೋಕೆ ತಾರಣಾಯ ಪರೋ ಭವ ಗುಣರುಹಂ ರುದ್ರೋ ರುದ್ರೋ ಹ್ಯನೇನ ವಪುಷಾ ಸದಾ ಕಾರ್ಯಂಕರಿಷ್ಯೆ ಲೋಕಾಂಥ್ಯಂ ಸಂಶಯ ವಿವಿಧ ಅವತಾರಗಳನ್ನು ನಾನಾ ತರಣಾದಂತಹ ಅವತಾರಗಳನ್ನು ಎತ್ತಿ ಪ್ರಪಂಚದಲ್ಲಿ ಉತ್ತಮವಾದ ಕೀರ್ತಿಯನ್ನು ಗಳಿಸು ಓ ಹರಿಯೇ ಜನರನ್ನು ದುಃಖದಿಂದ ಪಾರುಗಾಣಿಸಲು ಪ್ರಯತ್ನಶೀಲನಾಗು ವಿಸ್ತಾರಯ ಹರೇ ಲೋಕೆ ತಾರಣಾಯ ಪರೋಭವ ಲೋಕ ತಾರಣನಾಗು ಲೋಕದ ಕಷ್ಟದಿಂದ ಪಾರು ಮಾಡುವಂಥವನಾಗು ಗುಣರೂಪೋ ಅಹಂ ರುದ್ರೋ ಸಗುಣನಾದ ನಾನು ರುದ್ರನೇನಿಸಿ ಹಿ ಅನೇಕ ಬಹುಶಃ ಸದಾ ಇದೇ ಶರೀರದಿಂದಲೇ ಯಾವಾಗಲೂ ಕಾರ್ಯ ಕರಿಷ್ಯೆ ಲೋಕಾನಾಂ ತವ ಅಶಕ್ಯಂ ನ ಸಂಶಯಃ ಲೋಕಹಿತಾರ್ಥವಾಗಿ ನಿನಗೆ ಅಸಾಧ್ಯವಾದ ಕೆಲಸಗಳಿದ್ದರೆ ನಾನು ಸಂಶಯವಾಗಿ ಕೂಡ ಸರ್ವದಾ ನೆರವೇರಿಸ್ತೇನೆ ಅಂತೇಳಿ ರುದ್ರರೂಪ ನೆರವೇರಿಸ್ತೇನೆ ಅಂತೇಳಿ ಹೇಳ್ತಾನೆ ಭಗವಂತ ರುದ್ರಧ್ಯೇಯೋ ಭವಾಂಶ್ಚವ ಭವಧ್ಯೇಯೋ ಹರಸ್ತಾ ಯುವ ಯೋರಂತರಂನ ತವ ರುದ್ರಸ ಕಿಂಚನ ನೀನು ರುದ್ರನಿಗೂ ಧ್ಯೇಯನಾಗಿರುವೆ ನೋಡಿ ರುದ್ರನೂ ಧ್ಯಾನಿಸಬೇಕು ಲಯಕರ್ತನಾದ ಆ ನಿನ್ನಿಂದಲೇ ನಿನ್ನಿಂದ ಧ್ಯೇಯನಾದವನೇ ನಿನಗೂ ಆ ರುದ್ರನಿಗೂ ಸ್ವಲ್ಪವೂ ಭೇದವಿಲ್ಲ ವಸ್ತುತಶ್ಚಾಪಿ ಚೈಕತ್ವಂ ವರತೋಪಿ ತಥೈವಚ ಚ ಲೀಲೆಯ ಮಹಾವಿಷ್ಣು ಸತ್ಯಂ ಸತ್ಯಂ ನ ಸಂಶಯೋ ವಾಸ್ತವಿಕವಾಗಿ ನೀವಿಬ್ಬರೂ ಒಂದೇ ಎಲ್ಲ ಮಹಾವಿಷ್ಣುವೇ ನಿಮ್ಮಿಬ್ಬರಿಗೆ ಇತ್ತಿರುವಂತಹ ಈ ವರಗಳಿಂದಲೂ ನಿಮ್ಮಿಬ್ಬರ ಲೀಲೆಗಳಿಂದಲೂ ಸಹ ನೀವು ಒಂದೇನು ಅದರಲ್ಲಿ ಸಂಶಯವಿಲ್ಲ ಇದು ನಿಜ ಇದು ನಿಜ ಇದು ಸತ್ಯ ಅಂತೇಳಿ ಹೇಳ್ತಾನೆ ರುದ್ರಭಕ್ತೋ ನರೋಯಸ್ತು ತವ ನಿಂದಾನ್ ಕರಿಷ್ಯತಿ ತಸ್ಯ ಪುಣ್ಯಂಚ ನಿಖಿಲಂ ಧೃತ ಭಸ್ಮ ಭವಿಷ್ಯತಿ ನೋಡಿ ಕೇವಲ ಹರನೇನು ಶ್ರೇಷ್ಠ ಹರಿ ಏನು ಇಲ್ಲಿ ಕನಿಷ್ಠ ಅಂತೇಳಿ ಎಲ್ಲಿಯಾದರೂ ಆ ಥರ ಮಾತಾಡಿದರೂ ಏನಾಗ್ತದೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಹರನಲ್ಲಿ ಭಕ್ತಿಯವನು ಯಾವನಾದರೂ ಹರಿಯನ್ನು ನಿಂದಿಸಿದ ಪಕ್ಷದಲ್ಲಿ ಅವನು ಗಳಿಸಿದ ಪುಣ್ಯವೆಲ್ಲ ತಕ್ಷಣದಲ್ಲಿ ಬೂದಿಯಾಗಬಹುದು ಅಂತ ಹೇಳ್ತಾರೆ ಆದರೆ ಯಾವುದಾದ್ರೂ ವೈಷ್ಣವ ಕೃತಿಗಳಲ್ಲಿ ಬಹುಶಃ ಈ ಥರ ಕಡಿಮೆ ಆದರೆ ಭೇದ ಇಲ್ಲ ಅಂತ ಹೇಳ್ತದೆ ಆದರೆ ನೋಡಿ ಇಲ್ಲಿ ಹೇಗಿದೆ ಇದು ಇದೊಂದು ಶಿವಪುರಾಣ ಶಿವಪರವಾದದ್ದು ಆದರೂ ಕೂಡ ವಿಷ್ಣುವನ್ನು ನಿಂದಿಸಿದ ಪಕ್ಷದಲ್ಲಿ ಯಾವ ಶೈವನೇ ಆಗಲಿ ಶ್ವದ್ಧ ಶಿವಭಕ್ತನೇ ಆಗಲಿ ನಿಂದಿಸಿದರೆ ಅವನ ಪುಣ್ಯವೆಲ್ಲವೂ ತಕ್ಷಣದಲ್ಲಿ ಬೂದಿಯಾಗಿ ಹೋಗ್ತದೆ ಅಂತ ಹೇಳ್ತಾರೆ ಅಂದರೆ ಅಷ್ಟು ಇಲ್ಲಿ ಶುದ್ಧವಾದ ಒಂದು ಅದ್ವೈತ ನೆಲೆಸಿದೆ ಎಲ್ಲ ಎಲ್ಲರೊಳಗಿರುವ ಅಂತರ್ಗ್ಯಾಮಿ ಪರಮಾತ್ಮ ಒಬ್ಬನೇ ಅನ್ನತಕ್ಕಂಥ ಒಂದು ದೃಷ್ಟಿ ಇಲ್ಲಿದೆ ಹೊರಗಿನ ಆಕಾರಗಳು ಬೇರೆ ಬೇರೆ ಇದ್ದರೂ ಕೂಡ ಹಾಗಾಗಿ ಈಗ ನಾವು ಪರಮ ವೈಷ್ಣವರಾಗಿದ್ದರೂ ಕೂಡ ನಾವು ಶಿವನನ್ನ ಕೂಡ ಅಲ್ಲಿ ಅಂದರೆ ಕಡಿಮೆ ಕನಿಷ್ಠ ಅಂತೇಳಿ ಹೇಳಬಾರ್ದು ಅದೆಲ್ಲ ಕೂಡ ಹೊರಗಿನ ರೂಪಗಳು ಒಳಗಿರ್ತಕ್ಕಂಥದ್ದು ಒಂದೇ ಪರತತ್ವ ಶಿವ ಆಗಲಿ ಬ್ರಹ್ಮ ಆಗಲಿ ವಿಷ್ಣುವಾಗಲಿ ಶಕ್ತಿಯಾಗಲಿ ಹ್ಞೂ ಯಾವುದೇ ದೇವಾನುದೇವತೆಗಳಾಗಲಿ ಇನ್ನೂ ಹೆಚ್ಚು ಹೋದರೆ ಯಾವುದೇ ಚರಾಚರಗಳಾಗಲಿ ಎಲ್ಲದರೊಳಗೂ ಭಗವಂತ ಊತಪೂರ್ವತವಾಗಿ ವ್ಯಾಪ್ತನಾಗಿದ್ದಾನೆ ಸರ್ವಾಂತರ್ಯಾಮಿಗೆ ಆಗಿದ್ದಾನೆ ಹಾಗಾಗಿ ಲೋಕದಲ್ಲಿ ಯಾವುದೂ ಕೂಡ ಭಗವಂತನನ್ನು ಬಿಟ್ಟದ್ದು ಯಾವುದೂ ಇಲ್ಲ ಎಲ್ಲದರೊಳಗೂ ಭಗವಂತ ಇದ್ದಾನೆ ಹಾಗಾಗಿ ಯಾರನ್ನು ಕೂಡ ನಿಂದಿಸತಕ್ಕದ್ದಲ್ಲ ಯಾರನ್ನು ಕೂಡ ಅಪಹಾಸ್ಯ ಮಾಡತಕ್ಕದ್ದಲ್ಲ ಯಾರನ್ನು ಕೂಡ ನಿರ್ಲಕ್ಷಿಸತಕ್ಕದ್ದಲ್ಲ ಎಲ್ಲರನ್ನೂ ಸಮಾನ ಭಾವದಿಂದ ಆತ್ಮಭಾವದಿಂದ ಕಾಣಬೇಕು ತನ್ನಂತೆಯೇ ಕಾಣಬೇಕು ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತೇಳಿ ಹೇಳಿದ ಹಾಗೆ ಸರ್ವಜ್ಞ ವಚನದಲ್ಲಿ ನರಕೇ ತಸ್ಯ ತ್ವದ್ವೇಷಾತ್ ಪುರುಷೋತ್ತಮ ಮದ ಆಜ್ಞೆಯ ಭವೇತ್ ವಿಷ್ಣು ಸತ್ಯಂ ಸತ್ಯಂ ನ ಸಂಶಯ ಓ ಪುರುಷಶ್ರೇಷ್ಠನೇ ಪುರುಷೋತ್ತಮನೇ ವಿಷ್ಣುವೇ ದ್ವೇಷವನ್ನು ಬೆಳೆಸಿದವನು ಬೆಳೆಸಿದವನು ನನ್ನ ಅಪ್ಪಣೆಯಂತೆ ಎಂದೆಂದಿಗೂ ನರಕದಲ್ಲಿ ಬಿದ್ದುಕೊಳ್ಳುತ್ತಾನೆ ಇದು ಖಂಡಿತ ಇದು ಖಂಡಿತ ಅಂತೇಳಿ ಹೇಳ್ತಾನೆ ಲೋಕೇಸ್ಮಿನ್ ಮುಕ್ತಿದೋ ನೃಣನಾಂ ಭಕ್ತಿದ್ಚ ವಿಶೇಷತಃ ಧ್ಯೇಯ ಪೂಜ್ಯಶ್ಚ ಭಕ್ತಾನಾಂ ನಿಗ್ರಹಾನುಗ್ರಹೌ ಈ ಲೋಕದಲ್ಲಿ ಮನುಷ್ಯರಿಗೆ ಮುಕ್ತಿಯನ್ನು ವಿಶೇಷವಾಗಿ ಭೋಗ ಭಾಗ್ಯಗಳನ್ನು ಕೂಡ ನೀನು ನೀಡುತ್ತಾ ಭಕ್ತರು ನಿನ್ನನ್ನು ಸದಾ ಸ್ತುತಿಸಲಿ ಅವರಿಂದ ಪೂಜೆಯನ್ನು ಕೈಗೊಳ್ಳುವವನಾಗು ಅಲ್ಲದೆ ದುಷ್ಟರನ್ನು ಶಿಕ್ಷಿಸುತ್ತಲೂ ಶಿಷ್ಟರನ್ನು ರಕ್ಷಿಸುತ್ತಲೂ ನೀನು ಇರು ನಿಗ್ರಹ ಅನುಗ್ರಹ ಎರಡನ್ನು ಮಾಡು ದುಷ್ಟ ಶಿಷ್ಟ ಅನುಗ್ರಹ ಧ್ಯೇಯ ಪೂಜ್ಯಶ್ಚ ಭಕ್ತಾನಾಂ ಭಕ್ತರಿಗೆ ಧ್ಯೇಯನು ಪೂಜ್ಯನೂ ನಿಗ್ರಹ ಅನುಗ್ರಹಗಳನ್ನು ಮಾಡುತ್ತಿರು ಲೋಕೆಯಸ್ಮಿನ್ ಮುಕ್ತಿದಹ ನೃಣಾಮ್ ಭುಕ್ತಿದಶ್ಚ ಮುಕ್ತಿದನು ಮುಕ್ ಭುಕ್ತಿದನು ಮುಕ್ತಿಭುಕ್ತಿ ಎರಡನ್ನೂ ದದಾತಿ ಇ ಕೊಡುವಂಥವನು ಭುಕ್ತಿ ಮುಕ್ತಿದಹ ವಿಶೇಷವಾಗಿ ವಿಷ್ಣು ಅಂತೇಳಿ ಇತ್ಯುಕ್ ಮಾಂಚಾತಾರಂ ಹಸ್ತೆ ಧೃತ್ ಸ್ವಯಂ ಹರಿಂ ಕಥೆಯ ಸ ದುಃಖೇಶು ಸಹಾಯೋವರ್ವ ಹೀಗೆಂದು ಹೇಳಿ ಧಾತೃವಾದ ನನ್ನ ಮತ್ತು ಹರಿಯ ಕೈಗಳನ್ನು ಹಿಡಿದುಕೊಂಡು ಯಾವಾಗಲೂ ಈತನಿಗೆ ಸಂಕಟ ಸಮಯಗಳಲ್ಲಿ ನೆರವನ್ನು ನೀಡುತ್ತಿರು ಅಂತೇಳಿ ಹೇಳಿದ ಬ್ರಹ್ಮನಿಗೆ ನೆರವು ನೀಡು ಅಂತೇಳಿ ವಿಷ್ಣು ಅಂತ ಹೇಳಿದ ಸರ್ವ ಅಧ್ಯಕ್ಷ ಭಕ್ತಿಮುಕ್ತಿ ಪ್ರದಾಯಕಃಸವಕ್ರಸಾಧಕಃ ಅಂದರೆ ನೀನು ಎಲ್ಲರಿಗೂ ಸಾಕ್ಷಿಭೂತನಾಗಿದ್ದುಕೊಂಡು ಸರ್ವಾ ಅಧ್ಯಕ್ಷ ಎಲ್ಲದಕ್ಕೂ ಸಾಕ್ಷಿಯಾಗಿರತಕ್ಕಂಥದ್ದು ಸದ್ ಅಧ್ಯಕ್ಷ ಅಂತೇಳಿ ಸಭೆಯಲ್ಲಿ ಈಗ ಯಜ್ಞದಲ್ಲಿ ಬ್ರಹ್ಮತ್ವ ಇದ್ದಾಗಿ ಸಭೆಗೆ ಅಧ್ಯಕ್ಷ ಸ್ಥಾನ ಅಧ್ಯಕ್ಷತೆ ಎಲ್ಲದಕ್ಕೂ ಸಾಕ್ಷಿಯಾಗಿರತಕ್ಕಂಥದ್ದು ಭುಕ್ತಿ ಮುಕ್ತಿಗಳನ್ನು ಕೊಡುವವನಾಗಿಯೂ ಭುಕ್ತಿ ಮುಕ್ತಿ ಪ್ರದಾಯಕ ಸರ್ವೇಶು ಎಲ್ಲರಿಗೂ ಕೂಡ ಇದಲ್ಲದೆ ನೀನು ಸರ್ವದಾ ಶ್ರೇಷ್ಠ ಸರ್ವಕಾಮಪ್ರಸಾದಕ ಸಕಲರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಶ್ರೇಷ್ಠನಾಗಿದ್ದುಕೊಂಡು ಎಲ್ಲರಿಗೂ ಮಾನ್ಯನಾಗಿ ಇರು ಅಂತೇಳಿ ಆಶೀರ್ವದಿಸ್ತಾನೆ ವಿಷ್ಣುವನ್ನು ಹರಸ್ತಾನೆ ಸರ್ವಾಂ ಪ್ರಾಣಪಶ್ಚವಂಚ ಮಮ ಆಜ್ಞೆಯ ಸಂಕಟೇ ಭಜನೀಯೋ ಹಿ ಸರುದ್ರೋ ಮತ್ ತನುರ್ಹರೆ ಮತ್ ತನು ಹರೆ ಓ ಹರಿಯೇ ನೀನು ನನ್ನ ಅಪ್ಪಣೆ ಅಂತ ಎಲ್ಲರಿಗೂ ಪ್ರಾಣಸ್ವರೂಪನಾಗಿರು ಸರ್ವೇಷಾಂ ಪ್ರಾಣೂಪಶ್ಚವ ತ್ವ ಚಮ ಆಜ್ಞೆಯ ನಿನಗೆ ತೊಂದರೆಗಳೊದಗಿದಾಗ ಸಂಕಟೇ ಭಜನೀಯ ಸಹ ರುದ್ರ ಮತ್ ತನು ಹರೇ ಹೇ ಹರಿ ಹೇ ನಿನಗೆ ತೊಂದರೆಗೊಳಗಿದ ಒದಗಿದಾಗ ನನ್ನ ಶರೀರಭೂತನಾದ ಆಹಾರ ನನ್ನ ಸೇವಿಸು ಭಜಿಸು ಧ್ಯಾನಿಸು ತ್ವಾಂ ಯಶ್ರಿತೋ ನೂ ನಮ್ಮ ಆಮೇವ ಸ ಸಮಾಶ್ರಿತ ಅಂತರಂ ಯಶ್ಚ ಜಾನಾತಿ ನಿರಜೇ ಪತತಿ ಧ್ರುವಂ ನಿನ್ನನ್ನು ಯಾವ ಅನನ್ಯ ಭಕ್ತಿಯಿಂದ ಆರಾಧಿಸ್ತಾನೋ ಅವನು ನನ್ನನ್ನೇ ಆರಾಧಿಸಿದ ಅಂತೇಳಿ ತಿಳಿ ನಮ್ಮ ಇರುವರೆಗೂ ಭೇದವನ್ನು ನೆನೆಸ್ತಕ್ಕಂಥವನು ಹರಿಹರರಿಗೆ ಭೇದವನ್ನು ಎಣಿಸ್ತಕ್ಕಂಥವನು ಖಂಡಿತವಾಗಿಯೂ ನರಕದಲ್ಲಿ ಬೀಳ್ತಾನೆ ತ್ವಾಂ ಯಹ ಸಮ ಸಹ ಮಾಮೇವ ನೂನಂ ಸಮಾಷಿತ ಯಾರು ನಿನ್ನನ್ನು ಸಮ ಆಶ್ರಯಿಸಿದ್ದಾರೋ ಅವರು ನಿಜವಾಗಿ ನನ್ನನ್ನು ಕೂಡ ನನ್ನನ್ನೇ ಆಶ್ರಯಿಸಿದ್ದಾನೆ ಅಂತೇಳಿ ಅರ್ಥ ಅಂತರಂ ಯಶ್ಚ ಜಾನಾತಿ ಯಾರು ಇದರ ನಡುವೆ ಅಂತರವನ್ನು ಕಾಣ್ತಾರೋ ಅಂದರೆ ಅದರರ್ಥ ಈಗ ಪರಮ ವೈಷ್ಣವೊಬ್ಬ ಇದ್ದಾನೆ ಅಂತೇಳಿ ಹೇಳಿದರೆ ಅವನು ಪರಮಶೈವಂದೇ ಅವನನ್ನು ತಿಳಿಯಿ ಅಥವಾ ಅವನು ಬೇರೆಯವನು ಬೇರೆ ಅಂತೇಳಿ ಎಲ್ಲಿ ತಿಳಿತಾರೋ ನೀರೇ ಪದ್ಧತಿ ಧ್ರುವಂ ಹಾಗೆ ತಿಳಿದ್ರೆ ಅವರು ನರಕಕ್ಕೆ ಬೀಳ್ತಾರೆ ನೀರಯ ಅಂದರೆ ನರಕ ಧ್ರುವಂ ಶಾಶ್ವತವಾಗಿ ಪದ್ಧತಿಯ ಆಯುರ್ಬಲಂ ಶೃಣಿಶ್ ಶೃಣಿಶ್ವಾಧ್ಯ ತ್ರಿದಶಾಂನ ವಿಶೇಷತಃ ಶೃಣುಷ್ವ ಕೇಳು ಕೇಳಿರಿ ಈಗ ಏನು ತ್ರಿದಶಾಂನ ವಿಶೇಷತ ನೋಡಿ ಆಯುಷ್ ಪರಿಮಾಣವನ್ನು ಇಲ್ಲಿ ಹೇಳ್ತಾರೆ ಈಗ ಆಯುರ್ಬಲಂ ಶೃಣುಷ್ವಾಧ್ಯ ತ್ರಿದಶಾ ನಾಂ ವಿಶೇಷತಃ ಸಂದೇಹೋತ್ರನ ಕರ್ತವ್ಯೋ ಬ್ರಹ್ಮ ವಿಷ್ಣು ಹರಾತ್ಮನಾಂ ನೋಡಿ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ್ ಎಂಬ ಈ ತ್ರಿಮೂರ್ತಿಗಳ ಆಯುಷ್ ಪ್ರಮಾಣವನ್ನು ಆಯುಷ್ ಪರಿಮಾಣವನ್ನು ವಿಶೇಷವಾಗಿ ಬಣ್ಣಿಸ್ತೇನೆ ಕೇಳು ಇದರಲ್ಲಿ ಸಂದೇಹ ಈ ಅಂಶದಲ್ಲಿ ಸಂಶಯ ಬೇಡ ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ನೋಡಿದು ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ ಚತುರ್ಯುಗ ಸಹಸ್ರಂ ಯತ್ ಅಹ ಅಹರ್ಯದ್ ಬ್ರಹ್ಮಣೋ ವಿಧು ಬ್ರಹ್ಮನ ಹಗಲು ಅಂತೇಳಿ ಅದು ಹೇಳಲ್ಪಟ್ಟಿದೆ ಅಂತೇಳಿ ಹಾಗೆ ರಾತ್ರಿಶ್ಚಾವತಿ ತಾನಮೇತತ್ ಕ್ರಮೇಣ ನಾಲ್ಕು ಸಹಸ್ರಯುಗಗಳು ಚತುರ್ಯುಗ ಸಹಸ್ರಾಣಿ ನಾಲ್ಕು ಸಾವಿರ ಯುಗಗಳು ಅಂತೇಳಿದ್ರೇನು ಈ ನಾಲ್ಕು ಯುಗಗಳಿದೆಯಲ್ಲೇ ಅದು ಸಾವಿರ ಸ ಮತ್ತೆ ಮತ್ತೆ ಸುತ್ತಿ ಬಂದಾಗ ಬ್ರಹ್ಮನಿಗೆ ಅದು ಬ್ರಹ್ಮಣ ದಿನಂ ಉಚ್ಚತೆ ಬ್ರಹ್ಮನ ಒಂದು ಹಗಲು ದಿನ ಅಂತೇಳಿದರೆ ದಿನಕರ ದಿನ ಅಂದರೆ ಹಗಲು ಹಗಲನ್ನುಂಟು ಮಾಡುವ ದಿನಕರ ದಿನವನ್ನು ಕರತಿ ಕರೋತಿ ಅಂಥೇಳಿ ಮಾಡ್ತಾನೆ ಅಂಥೇಳಿ ದಿನಕರ ಅಂಥೇಳಿ ಹಗಲನ್ನುಂಟು ಮಾಡುವ ಸೂರ್ಯ ಹಾಗಾಗಿ ದಿನ ಅಂಥೇಳಿದರೆ ಇಲ್ಲಿ ಹಗಲು ಅಂಥೇಳಿ ಬ್ರಹ್ಮನ ಒಂದು ಹಗಲು ಯಾವುದು ನಾ ಚತುರ್ ಯುಗಗಳು ಸಾವಿರ ಕೃತ ತ್ರೈತ ದ್ವಾಪರ ಕಲಿ ಯುಗಗಳು ಸಾವಿರಸಲ್ಲ ತಿರುಗಿ ಬಂದಾಗ ಅದು ಬ್ರಹ್ಮನು ಒಂದು ಹಗಲು ರಾತ್ರಿಶ್ಚ ತಾವತಿ ತಸ್ಯ ಮಾನೇತತ್ ಕ್ರಮೇಣ ಅಷ್ಟೇ ಕಾಲ ಒಂದು ರಾತ್ರಿ ಇದೇ ರೀತಿ ಮುಂದೆಯೂ ಸಹ ಕ್ರಮವಾಗಿ ಪ್ರಮಾಣವನ್ನು ಅರಿಯಬೇಕು ತಿಂಶ್ ದಿನೈರ್ ಮಾಸೋ ದ್ವಾದಶೈ ತೈಶ್ಚವತ್ಸರ ಶತವರ್ಷ ಪ್ರಮು ಪರಿಕೀರ್ತಿ ತಾಂ ತ್ರೈ ಮಾಸ ಈ ರೀತಿಯ ಈ ರಾತ್ರಿ ಹಗಲು ಸೇರಿದಂಥ ಮೂವತ್ತು ದಿನಗಳು ಒಂದು ದಿನಕ್ಕೆ ರಾತ್ರಿ ಹಗಲು ಸೇರಿದಾಗ ಒಂದು ದಿನ ಆಗ್ತದೆ ಅಂದರೆ ನಾಲ್ಕು ಸಾವಿರ ಚತುರ್ಯುಗ ನಾಲ್ಕು ಸಾವಿರ ಚತುರ್ಯುಗ ಹ್ಞೂ ಅಂದರೆ ಎಂಟು ಸಾವಿರ ಅಲ್ಲ ಕ್ಷಮಿಸಿ ಚತುರ್ಯುಗ ಸಹಸ್ರಾಣಿ ಅಂದರೆ ನಾಲ್ಕು ಯುಗಗಳು ಸಾವಿರ ಬಾರಿ ಬಂದಾಗ ಒಂದು ಹಗಲಾಗ್ತದೆ ಹ್ಞೂ ಸಾವಿರ ಚತುರ್ಯುಗಗಳು ಹಾಗಾಗಿ ಎರಡು ಸಾವಿರ ಚತುರ್ ಯುಗಗಳಾಗುವಾಗ ಏನಾಗ್ತದೆ ಒಂದು ದಿನ ಆಗ್ತದೆ ಒಂದು ರಾತ್ರಿ ಒಂದು ಹಗಲು ಎರಡು ಸೇರಿ ಅಷ್ಟಷ್ಟೇ ಅವಧಿಯ ಹಾಗಾಗಿ ಎರಡು ಸಾವಿರ ಬಾರಿ ಈ ನಾಲ್ಕು ಯುಗಗಳು ಬರಬೇಕು ಅದನ್ನು ಒಂದು ದಿನ ಅಂತೇಳಿ ಹೇಳ್ತೇವೆ ಬ್ರಹ್ಮನ ಒಂದು ದಿನ ಅಂತೇಳಿ ಅಂತಹ ಮೂ ದಿನಗಳು ಮೂವತ್ತಾದಾಗ ಒಂದು ತಿಂಗಳು ಬ್ರಹ್ಮನಿಗೆ ಅಂತಹ ಒಂದು ತಿಂಗಳು ಅಂತಾ ಹನ್ನೆರಡು ತಿಂಗಳಾದ ಒಂದು ವರ್ಷ ಬ್ರಹ್ಮನದ್ದು ಹೀಗೆ ನೂರು ವರ್ಷಗಳು ಇಂತಾ ನೂರು ವರ್ಷ ಅದು ಬ್ರಹ್ಮನ ಆಯುರ್ಮಾನ ಅಂಥೇಳಿ ಹ್ಞೂ ಅಂದರೆ ಇದಕ್ಕೆ ಪರಾಕಾಲ ಅಂತೇಳಿ ಹೇಳ್ತಾರೆ ವೇದದಲ್ಲಿ ಕೂಡ ಪರ ಪರ ಪರಾರ್ಧ ಅಂಥೇಳಿ ಪರ ಅಂದರೆ ಈ ಬ್ರಹ್ಮನ ಒಬ್ಬ ಬ್ರಹ್ಮನ ಆಯುರ್ ಪರಾರ್ಧ ಅಂತೇಳಿದರೆ ಅದರ ಅರ್ಧ ಭಾಗ ಹೇಗೆ ಬ್ರಹ್ಮಣೋ ವರ್ಷ ಮಾತ್ರೇಣ ದಿನ ವೈಷ್ಣವಚ್ಯತೆ ಸೋಪಿ ವರ್ಷಶಾವದಾತ್ಮೇನ ಜೀವತಿ ಬ್ರಹ್ಮನ ಒಂದು ವರ್ಷ ಯಾವುದಿದೆ ಅದು ವಿಷ್ಣುವಿಗೆ ಒಂದು ಹಗಲು ಈ ಅಳತೆ ಹಾಗೆ ವಿಷ್ಣು ಸಹ ನೂರು ವರ್ಷಗಳ ಕಾಲ ಆಯುಸನ್ನು ಪಡಿತಾನೆ ಸೋಪಿ ವರ್ಷಶತ ಯಾವ್ದಾತ್ಮೇನೆಯ ಜೀವನ್ ಜೀವತಿ ವೈಷ್ಣವೇನದು ವರ್ಷೇಣ ದಿನಂ ರೌದ್ರಂ ಭವೆ ಧ್ರುವಂ ಅದೇ ರೀತಿಯಲ್ಲಿ ಅಂದ್ರೆ.. ಬ್ರಹ್ಮನ ಮತ್ತೊಂದು ವರ್ಷ ವಿಷ್ಣುವಿಗೆ ಒಂದು ರಾತ್ರಿ ಒಂದು ವರ್ಷವು ಒಂದು ಹಗಲಾಗ್ತದೆ ಬ್ರಹ್ಮನ ಇನ್ನೊಂದು ವರ್ಷವೂ ವಿಷ್ಣುವಿಗೆ ಒಂದು ರಾತ್ರಿ ಆಗ್ತದೆ ಹೀಗೆ ಬ್ರಹ್ಮನ ಎರಡು ವರ್ಷ ಆಗುವಾಗ ಈ ವಿಷ್ಣುವಿಗೆ ಒಂದು ಹಗಲು ಒಂದು ರಾತ್ರಿ ಸೇರಿ ಒಂದು ದಿನ ಆಗ್ತದೆ ಅಂದರೆ ವಿಷ್ಣುವಿಗೆ ಒಂದು ದಿನ ಅಂಥದ್ದು ಮುನ್ನೂರ ಅರವತ್ತು ದಿನ ಆಗುವಾಗ ಮೂ ವಿಷ್ಣುವಿಗೆ ಒಂದು ವರ್ಷ ಆಗಿ ಆ ವೈಷ್ಣವ ವರ್ಷಗಳು ನೂರಾದಾಗ ವಿಷ್ಣುವಿನ ಆಯುಷ್ ಪಮಾಣ ಅದು ಅಂಥೇಳಿ ಈ ವಿಷ್ಣುವಿನ ಒಂದು ವರ್ಷ ಏನಾಗ್ತದೆ ವೈಷ್ಣವೇನದು ವರ್ಷೇಣ ದಿನಂ ರೌದ್ರಂ ಭವೇ ರುದ್ರನಿಗೆ ಹಗಲಾಗ್ತದೆ ವಿಷ್ಣುವಿನ ಒಂದು ವರ್ಷ ರುದ್ರನಿಗೆ ರಾತ್ರಿ ಹೀಗೆ ವಿಷ್ಣುವಿಗೆ ಎರಡು ವಿಷ್ಣುವಿನ ಎರಡು ವರ್ಷ ಆಯುಷ್ಯ ಅಂತ ಹೇಳಿದರೆ ರುದ್ರನಿಗೆ ಒಂದು ದಿನ ಆಯುಷ್ಯ ಆಗ್ತದೆ ಹಗಲು ರಾತ್ರಿ ಸೇರಿಯಾಗುವಾಗ ಈ ರೀತಿ ಹಗಲು ರಾತ್ರಿಗಳು ಸೇರಿದ ಮುನ್ನೂರ ಅರವತ್ತು ದಿವಸಗಳು ರುದ್ರನಿಗೊಂದು ವರ್ಷವಾದರೆ ಹೀಗೆ ನೂರು ವರ್ಷ ಕಳೆಯುವಾಗ ಏನಾಗ್ತದೆ ಹರೋ ವರ್ಷಶತೆ ಜಾತೆ ನರೂ ನರೂಪೇಣ ಸಂಸ್ಥಿ ಯಾವದು ವಕ್ರೆ ಸದಾಶಿವದ್ಭವಂ ಪಶ್ಚಾಚಕ್ತಿಂ ಸಮಭ್ಯೇತಿ ಯಾವನ್ ನಿಶ್ವಸಿ ವಿಷ್ಣುವಿನ ಅಂದರೆ ಸದಾಶಿವನ ಮುಖದಿಂದ ಹೊರಟಂತಹ ಉಚ್ಛಾಸವಿರುವವರೆಗೆ ಉಸಿರು ಹೊರಗೆ ಬಿಟ್ಟಂಥದ್ದು ಉಚ್ವಾಸ ಮುಖದಿಂದ ಹೊರಟ ಉಚ್ಛ್ವಾಸ ಇರುವವರೆಗೆ ಪುರುಷ ರೂಪದಿಂದ ಹರನು ಇರ್ತಾನೆ ಬಳಿಕ ಅದನ್ನು ನಿಶ್ವಾಸವಿರುವವರೆಗೂ ಉಚ್ಛ್ವಾಸ ಅಂದರೆ ಒಳಗೆ ಉಸಿರು ತೆಕ್ಕುವಂಥದ್ದು ಸಮಯ ಸದಾಶಿವನ ಮುಖದಲ್ಲಿ ಉಚ್ಛ್ವಾಸ ಉಸಿರು ಒಳಗೆ ತೆಕ್ಕುವಂಥ ಒಂದು ಅವಧಿ ಏನಿರ್ತದೆ ಒಂದು ಉಸಿರು ತೆಕ್ಕುವಂಥ ಸಮಯ ಅಷ್ಟು ಸಮಯ ಪುರುಷ ರೂಪದಿಂದ ಹರನು ಇರ್ತಾನೆ ಅಂದರೆ ಅದು ಸೃಷ್ಟಿಕಾಲ ಅಂತೇಳಿ ಬಳಿಕ ಆತನ ನಿಶ್ವಾಸವಿರುವವರೆಗೂ ಆ ಹರನು ಶಕ್ತಿಯಲ್ಲಿ ಅಡಕವಾಗ್ತಾನೆ ಸದಾಶಿವ ಅಂದರೆ ಇಲ್ಲಿ ಹೇಳಿದ್ದು ಬಳಿಕ ಆ ಪರಬ್ರಹ್ಮ ಅಥವಾ ಸದಾಶಿವನ ನಿಶ್ವಾಸ ಒಂದು ಉಸಿರು ಹೊರಗೆ ಬಿಡ್ತಕ್ಕಷ್ಟು ಹೊತ್ತಿದೆಯಲ್ಲ ಅಷ್ಟು ಹೊತ್ತು ಈ ಹರ ಯಾರಿರ್ತಾನೆ ಅವನು ಶಕ್ತಿಯಲ್ಲಿ ಅಡಕವಾಗಿ ಇರ್ತಾನೆ ಹಾಗಾಗಿ ಅದು ನಿತ್ಯ ಪ್ರಳಯಕಾಲ ಇನ್ನು ಮುಂದಿನ ವಿಚಾರಗಳನ್ನು ನಾಳೆ ನೋಡ ನೋಡೋಣ ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ